ಶಂಖ ಚಕ್ರ ಗದಾ ಪದ್ಮ ಧರಾಶ್ಚಿಂತ್ಯ ಹರೇರ್ಭುಜಾಹ ಆ ಪರಮಾತ್ಮನ ಒಂದೊಂದು ಭುಜಗಳು ಶಂಖ ಚಕ್ರ ಗದಾ ಪದ್ಮ ಎಂಬ ಆಯುಧಗಳನ್ನು ಧಾರಣ ಮಾಡಿದೆ ನಾಲ್ಕು ಭುಜಗಳು ಪೀನ ವೃತ್ತಾ ಪೀನ ತುಂಬಿಕೊಂಡಿವೆ ವೃತ್ತಾಹ ದುಂಡಾಗಿವೆ ಜಗದ್ರಕ್ಷಾ ಕೇವಲೋದ್ಯೋಗಿನಃ ಜಗತ್ತಿನ ರಕ್ಷಣಾ ಮಾಡುವುದೇ ಒಂದು ದೊಡ್ಡ ಉದ್ಯೋಗ ವ್ಯಾಪಾರವಾಗಿದೆ ಆ ಕೈಗಳಿಗೆ ಬೇರೆ ಏನು ಸ್ವಂತ ಕೆಲಸ ಇಲ್ಲ ಅದಕ್ಕೆ ನಿತ್ಯಪೂರ್ಣನಾದ ಭಗವಂತನಿಗೆ ನಮ್ಮ ರಕ್ಷಣೆ ಮಾಡುವುದು ಒಂದೇ ಉದ್ಯೋಗ ಅಂತಹ ಭಗವಂತನ ಭುಜಗಳನ್ನು ಅನಿಶಂ ಯಾವಾಗಲೂ ಚಿಂತ್ಯಾಹ ಭುಜ ನಾವು ಧ್ಯಾನ ಮಾಡಬೇಕು